ಶ್ರೀ ಗುರುಭ್ಯೋ ನಮಃ ಹರಿ ಹಿ ಓ ಶಿವಪುರಾಣ ಪ್ರವಚನ ಮಾಲಿಕೆ ಡಾಕ್ಟರ್ ಕೃಷ್ಣಮೂರ್ತಿ ಶಾಸ್ತ್ರಿ ದಂಬೆ ಪುನಚ ಈಗಾಗಲೇ ಶಿವಪುರಾಣದ ವಿದ್ಯೇಶ್ವರ ಸಂಹಿತೆ ಮೊದಲನೆಯದು ಸಂಹಿತೆ ಭಾಗ ಮೊದಲನೇ ಭಾಗ ಅದು ವಿದ್ಯೇಶ್ವರ ವಿದ್ಯೇಶ್ವರ ಸಂಹಿತೆ ಅಂತೇಳಿ ಒಟ್ಟು ಏಳು ಇವೆ ಅದರಲ್ಲಿ ಮೊದಲನೆಯದು ಅದರಲ್ಲಿ ಎರಡನೇ ಅಧ್ಯಾಯಕ್ಕೆ ನಾವು ಉಪಕ್ರಮಿಸ್ತಾ ಇದ್ದೇವೆ ಒಂದನೇ ಅಧ್ಯಾಯ ಮುಗಿಯಿತು ಈಗಾಗಲೇ ಹೇಳಿದ ಹಾಗೆ ಶಿವಪುರಾಣದಲ್ಲಿ ಒಟ್ಟು ಏಳು ಸಂಹಿತೆಗಳು ಇವೆ ಮೊದಲನೆಯದು ವಿದ್ಯೇಶ್ವರ ಸಂಹಿತೆ ಎರಡನೇದು ರುದ್ರ ಸಂಹಿತೆ ಮೂರನೆಯದು ಶತರುದ್ರ ಸಂಹಿತೆ ನಾಲ್ಕನೆಯದು ಕೋಟಿ ರುದ್ರ ಸಂಹಿತೆ ಐದನೇದು ಉಮಾ ಸಂಹಿತೆ ಏಳ್ ಆರು ಮತ್ತು ಏಳನೇದು ಆರನೇದು ಕೈಲಾಸ ಸಂಹಿತೆ ಮತ್ತು ಏಳನೇದು ವಾಯವೀಯ ಸಂಹಿತೆ ಹೀಗೆ ಒಟ್ಟು ಏಳು ಸಂಹಿತೆಗಳು ಅವುಗಳಿರುವ ವಿಷಯಗಳು ಮುಖ್ಯವಾಗಿ ವಿದ್ಯೇಶ್ವರ ಸಂಹಿತೆಯಲ್ಲಿ ಶಿವಾರಾಧನಾ ಕ್ರಮ ಶಿವನನ್ನು ಆರಾಧಿಸುವಂತಹದ್ದು ಉಪಾಸನೆ ಮಾಡುವಂತಹದ್ದು ಅರ್ಚನೆ ಮಾಡುವಂತಹದ್ದು ಇದರ ಬಗ್ಗೆ ವಿದ್ಯೇಶ್ವರ ಸಮಿತಿಯಲ್ಲಿ ಪ್ರಮುಖವಾಗಿ ಹೇಳುತ್ತದೆ ಅಂದರೆ ಇದರಲ್ಲಿ ಹೆಸರು ಹೇಳ್ತದೆ ವಿದ್ಯೇಶ್ವರ ಅಂದರೆ ವಿದ್ಯೆಗಳಿಗೆ ಈಶ್ವರ ಯಾರು ಶಿವ ಈಶಾನಸರ್ವವಿದ್ಯಾಂ ಈಶ್ವರಸರ್ವಭೂತನ ಬ್ರಹ್ಮಾಧಿಪತಿರ್ಬ್ರಹ್ಮಣೋಧಿಪತಿರ್ಬ್ರಹ್ಮ ಶಿವೋ ಮೇ ಅಸ್ತು ಸದಾ ಶಿವೋ ಎಂಬುದಾಗಿ ನಾವು ಕೇಳಿದ್ದೇವೆ ವೇದದಲ್ಲಿ ಅಂದರೆ ಈಶಾನ ಸರ್ವವಿದ್ಯಾನಂ ಎಲ್ಲ ವಿದ್ಯೆಗಳಿಗೆ ಈಶ್ವರ ಎಲ್ಲ ವಿದ್ಯೆಗಳಿಗೆ ಅವನು ಒಡೆಯ ಸರ್ವಭೂತಾನಾಂ ಎಲ್ಲ ಭೂತಗಳಿಗೆ ಅಂದರೆ ಚರಾಚರಗಳಿಗೂ ಕೂಡ ಒಡೆಯ ಭೂತನಾಥ ಭೂತಪತಿ ಪಶುಪತಿ ಅಂತೇಳಿ ಕೂಡ ಹೇಳ್ತಾರೆ ಪಶುನಾಂಪತಿ ಅಂಥೇಳಿ ವಿದ್ಯೆಗಳಿಗೆ ಒಡೆಯ ವಿದ್ಯಾಧಿಪತಿ ಅಂದರೆ ದಕ್ಷಿಣಾಮೂರ್ತಿ ಸ್ವರೂಪನಾಗಿ ವಿದ್ಯೆಯನ್ನು ವೃದ್ಧ ಶಿಷ್ಯ ಗುರು ಯುವ ಅಂದರೆ ಶಿಷ್ಯರೆಲ್ಲ ವೃದ್ಧರಂತೆ ಗುರು ಯುವಕ ದಕ್ಷಿಣಾಮೂರ್ತಿ ಚಿರಯೌವನದಿಂದ ಇದ್ದಂಥ ಒಂದು ಅವತಾರ ಅದು ಶಿವನ ಅವತಾರ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತು ಉಪದೇಶ ನೀಡಿದಂತಹದ್ದು ಶಿಷ್ಯರಿಗೆ ದಕ್ಷಿಣ ಶೇಮುಷಿ ಶೇಮುಷಿ ದಕ್ಷಿಣ ಮೂರ್ತಿ ಅಂತೇಳಿ ಹೇಳ್ತಾರೆ ಅಂದರೆ ಜ್ಞಾನಸ್ವರೂಪ ಎನ್ನುವರ್ಥ ದಕ್ಷಿಣ ಅಂತ ಹೇಳಿದರೆ ಇಲ್ಲಿ ಶಿಷ್ಯಾಸ್ತು ಛಿನ್ನ ಸಂಶಯಾ ಗುರುವೋಸ್ತು ಮೌನಂ ವ್ಯಾಖ್ಯಾನಂ ಶಿಷ್ಯಾಸ್ತು ಛಿನ್ನ ಸಂಶಯಾ ಅಂತ ಹೇಳಿದ್ದಾರೆ ಮೌನವ್ಯಾಖ್ಯ ಪ್ರಕಟಿತ ಪರಬ್ರಹ್ಮತತ್ವ ಯುವಾನಂ ಅಂದರೆ ಮೌನವ್ಯಾಖ್ಯಾನ ಪರಬ್ರಹ್ಮತತ್ವವನ್ನು ಮೌನವಾಗಿಯೇ ಪ್ರಕಟಿಸಿದಂತಹ ಯುವಕ ಯಾರು ದಕ್ಷಿಣಾಮೂರ್ತಿ ಶಿವನ ದಕ್ಷಿಣಾಮೂರ್ತಿ ಅವತಾರ ಶಿಷ್ಯಾಸ್ತು ಚಿನ್ನ ಸಂಶಯ ಗುರುವಸ್ತು ಮೌನವ್ಯಾಖ್ಯಾನ ಗುರುವಿನ ವ್ಯಾಖ್ಯಾನ ಮೌನವಾಗಿತ್ತಂತೆ ಅಂದರೆ ಧ್ಯಾನ ಮುದ್ರೆಯಲ್ಲಿ ಮೌನವಾಗಿ ಕುಳಿತಿರ್ತಕ್ಕಂತಹ ಭಂಗಿಯಲ್ಲಿ ಎದುರುಗಡೆ ಶಿಷ್ಯರು ಕುಳಿತಿದ್ದಾರೆ ಆ ಗುರುವಿನ ಆ ಸನ್ನಿಧಾನದಲ್ಲಿ ಸಂದರ್ಶನದಲ್ಲಿಯೇ ಆ ಕೃಪಾ ದೃಷ್ಟಿಯಲ್ಲಿಯೇ ಅವರಿಗೆ ಸಾನ್ನಿಧ್ಯದಲ್ಲಿಯೇ ಜ್ಞಾನ ಅಜ್ಞಾನ ಪರಿಹಾರವಾಗಿ ಜ್ಞಾನ ಬೋಧೆ ಉಂಟಾಗ್ತದೆ ಜ್ಞಾನದ ಜಾಗೃತಿ ಉಂಟಾಗ್ತದೆ ಅದು ಶಿವನ ದಕ್ಷಿಣಾಮೂರ್ತಿ ಅವತಾರದ ವೈಶಿಷ್ಟ್ಯ ಇದು ಗುರುವಿನ ಒಂದು ಮಹತ್ವ ಶಿವನ ಗುರುತ್ವದ ಮಹತ್ವ ಹೀಗೆ ವಿದ್ಯೇಶ್ವರ ಸಮಿತಿ ಅಂದರೆ ಇದರಲ್ಲಿ ಆ ಒಂದು ಶಿವನನ್ನು ಯಾವ ರೀತಿ ಆರಾಧನೆ ಮಾಡ್ಬೋದು ಗುರುವಾಗಿ ನಾವು ಯಾವ ರೀತಿ ಅವನನ್ನು ಆರಾಧಿಸಬೇಕು ಗುರು ಕೃಪಾ ಹಿ ಕೇವಲ ಶಿಷ್ಯ ಪರಮಂಗಲಂ ಅಂತ ಹೇಳಿದ್ದಾರೆ ಶಿಷ್ಯನ ಪರಮಮಂಗಲಕ್ಕಾಗಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುತಿ ಅಂತೇಳಿ ನಮಗೆ ಗೊತ್ತು ಹಾಗಾಗಿ ಆ ಶಿವ ಗುರುವಿನ ಒಂದು ಆರಾಧನೆಯನ್ನು ಉಪಾಸನೆಯನ್ನು ಯಾವ ರೀತಿ ಮಾಡಬೇಕೆನ್ನುವುದನ್ನು ಈ ಪುರಾಣದ ಶಿವಪುರಾಣದ ವಿದ್ಯೇಶ್ವರ ಸಮಿತಿಯ ಮೂಲಕ ತಿಳ್ಕೊಳ್ಳೋಣ ಮುಂದೆ ನಾವು ಎರಡನೆಯ ರುದ್ರ ಸಂಹಿತೆಯಲ್ಲಿ ಶಿವಕಥೆ ಶಿವನ ಲೀಲಾ ಕಥೆಗಳು ಚರಿತ್ರೆಗಳಿದೆ ಮೂರನೆಯದು ಶತರುದ್ರ ಸಂಹಿತೆ ಇದರಲ್ಲಿ ಲೋಕೋಪಕಾರಕ್ಕಾಗಿ ಈ ಶಿವ ಕೈಗೊಂಡಿರುವಂತಹ ನೂರು ಅವತಾರಗಳ ಬಗ್ಗೆ ಕೂಡ ಬರ್ತದೆ ನಾಲ್ಕನೇದಾದಂತಹ ಕೋಟಿ ರುದ್ರ ಸಂಹಿತೆಯಲ್ಲಿ ಶೈವ ಸಂಬಂಧ ತೀರ್ಥಕ್ಷೇತ್ರಗಳ ವರ್ಣನೆ ಐದನೆಯ ಉಮಾ ಸಂಹಿತೆಯಲ್ಲಿ ಪುಣ್ಯಪಾಪಗಳ ಫಲರೂಪವಾದ ಸ್ವರ್ಗ ನರಕಾದಿಗಳ ವರ್ಣನೆ ಯಾವುದನ್ನು ಮಾಡಿದರೆ ಏನು ಸಿಗ್ತದೆ ಪರಲೋಕದಲ್ಲಿ ಇಹದಲ್ಲಿ ಏನು ಮಾಡಿದರೆ ಪರದಲ್ಲಿ ಏನು ಗರಡು ಪ್ರಾಣದಲ್ಲಿ ಹೇಳಿದ ಹಾಗೆ ಆರನೆಯ ಮತ್ತು ಏಳನೆಯ ಕೈಲಾಸ ಮತ್ತು ವಾಯುವ್ಯ ಸಂಹಿತೆಗಳಲ್ಲಿ ಉಪನಿಷತ್ತಿನ ಸಾರ ಪ್ರಾಣವ ಸ್ವರೂಪ ತತ್ವಮಸ್ಯಾದಿ ಮಹಾವಾಕ್ಯಗಳ ನಿರೂಪಣೆ ಇಂಥದ್ದುಗಳೆಲ್ಲ ವಿವರಿಸಲ್ಪಟ್ಟಂಥದ್ದು ಆರು ಮತ್ತು ಏಳನೇ ಸಮಿತೆಯಲ್ಲಿ ತತ್ವಭಾಗ ಹಾಗಾಗಿ ಈ ಒಂದು ಪುರಾಣ ಪುಣ್ಯಕಥೆಯನ್ನು ಸವಿಯುವಲ್ಲಿ ನಾವೆಲ್ಲರೂ ನಿರತರಾಗೋಣ ಅಂಥೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಈಗ ನಾವು ಶಿವಪುರಾಣದ ವಿದ್ಯೇಶ ಸಮಿತಿ ಮೊದಲನೆಯದು ಅದರಲ್ಲಿ ಎರಡನೇ ಅಧ್ಯಾಯದತ್ತ ಉಪಕ್ರಮಿಸೋಣ ಶ್ರೀ ಓಂ ನಮ ಶಿವಾಯ ಅಥ ಶ್ರೀ ಶಿವಮಹಾಪುರ ವಿಷಸ ಸಂಹಿತ ಸೂತ ಉಚ ಸಾಧು ಪೃಷ್ಟ ಸಾಧವೋ ವಹ ತ್ರೈಲೋಕ್ಯಹಿತ ಕಾರಕ ಗುರು ಸ್ಮೃತ್ವತ್ಸ್ನೆತರ ಸೂತ ಉಚ ಅಂದರೆ ಸೂತ ಮುನಿಗಳು ಹೇಳ್ತಾರೆ ಶೌನಕಾದಿಗಳಿಗೆ ಎಲೆ ಸಾಧುಗಳಾದ ಮುನಿಗಳೇ ನೀವು ಕೇಳಿದ್ದು ಬಹಳ ಸಾಧುವಾದದ್ದೇ ಆಗಿದೆ ಒಳ್ಳೆ ಪ್ರಶ್ನೆಯೇ ಆಗಿದೆ ಸಾಧವಹ ವಹ ನೀವುಗಳು ಸಾಧುಗಳಾದಂಥ ಮುನಿಗಳು ನಿಮಗೆ ನೀವು ಕೇಳಿದಂತ ಪ್ರಶ್ನೆಯೂ ಕೂಡ ಬಹಳ ಸಾಧುವಾದದ್ದೇ ಒಳ್ಳೆಯ ಪ್ರಶ್ನೆಯೇ ತ್ರೈಲೋಕ್ಯ ಹಿತಕಾರಕವಾದಂತಹದ್ದು ಕೂಡ ಹೌದು ಈ ಪ್ರಶ್ನೆ ಮೂರು ಲೋಕಗಳಿಗೆ ಹಿತವನ್ನುಂಟು ಹಾಗಾಗಿ ನೀವು ಲೋಕೋಪಕಾರ ಪರೋಪಕಾರ ದೃಷ್ಟಿಯಿಂದ ಏನಂತ ಕೇಳಿದ್ದೀರಿ ಅದನ್ನು ನಾನು ಹೇಳ್ತೇನೆ ಗುರುಂಸ್ಮೃತ್ವ ಸದ್ಗುರುವನ್ನ ಪರಮ ಗುರುವಾದಂತಹ ವ್ಯಾಸ ಮಹರ್ಷಿ ಅವರಿಗೆ ಉಪದೇಶ ಮಾಡಿದ ಸೂತ ಪುರಾಣಿಕರಿಗೆ ಅಂತಹ ಗುರು ಯಾರಿದ್ದಾರೆ ವ್ಯಾಸಮಹರ್ಷಿ ಅವರನ್ನು ಸ್ಮರಣೆ ಮಾಡಿ ಭವತ್ ಸ್ನೇಹಾತ್ ನಿಮ್ಮ ಬಗೆಗಿನ ಸ್ನೇಹದಿಂದಲೂ ಕೂಡ ನಿಮ್ಮ ಬಗೆಗಿನ ಸ್ನೇಹದ ದೃಷ್ಟಿಯಿಂದಲೂ ಕೂಡ ತತ್ ಶುಣುತ ಆಧಾರ ನಿಮಗೆ ಹೇಳ್ತೇನೆ ನಾನು ತದ್ ವಕ್ಷ್ಯೇ ಭವತ್ ಸ್ನೇಹಾದ್ ವಕ್ಷ್ಯೇ ಹೇಳುತ್ತೇನೆ ಹೇಳುವೆನು ತತ ಶೃಣುತ ಆಧರಾತ್ ಅದನ್ನ ವಿಶ್ವಾಸದಿಂದ ಪ್ರೀತಿಯಿಂದ ಭಗವತ್ ಪ್ರೇಮದಿಂದ ಭಗವದ್ಭಕ್ತಿ ಪುರಸ್ಸರವಾಗಿ ಕೇಳುವವರಾಗಿ ಶೃಣುತ ಆಧಾರಾತ್ ವೇದಾಂತಸಾರಸರ್ವಸ್ವಂ ಪುರಾಣ ಶೈವತ್ತಮಂ ಸರ್ವಾಘೌ ಘೋದ್ಧಾರ ಸರ್ವ ಅಘ ಸರ್ವಾಘೋದ್ಧಾರಕ ಪರತ್ರ ಪರಮಾರ್ಥದಂ ಅಂದರೆ ಹಿಂದಿನ ಶ್ಲೋಕದಲ್ಲಿ ಗುರುಂ ಸ್ಮೃತ್ವ ಅಂತೇಳಿ ಹೇಳಿದೆ ಗುರು ಅಂದರೆ ತಮಗೆಲ್ಲ ಗೊತ್ತು ಗುಕಾರ ಅಂಧಕಾರುಕಾರಸ್ತನ್ ನಿರೋಧಕ ಅಂಧಕಾರ ನಿರೋಧ ಗುರುರೀತ್ಯ ವಿಧೀಯತೆ ಅಂತ ಹೇಳಿದ್ದಾರೆ ಗುರು ಶಬ್ದಕ್ಕೆ ವ್ಯಾಖ್ಯಾನ ಅಂದರೆ ಗುಕಾರ ಗುರು ಎರಡು ಅಕ್ಷರ ಇದೆ ಮೊದಲನೇ ಅಕ್ಷರ ಅಂಧಕಾರವಾದರೆ ಎರಡನೇದು ಅದನ್ನು ನಿವಾರಣೆ ಮಾಡುವಂತಹ ಜ್ಞಾನ ಪ್ರಕಾಶ ಅಜ್ಞಾನ ತಿಮಿಾಂಧಿಸ್ಞಾನಾಂಜನಶಲಾಕೆಯ ಚಕ್ಷುರುಮೀಳಿತೇನ ತಸ್ಮೈ ಶ್ರೀ ಗುರವೇ ನಮಃ ಅಂತ ಹೇಳಿದೆ ಅಂದರೆ ಅಜ್ಞಾನವೆಂಬ ಕತ್ತಲೆಯನ್ನು ಜ್ಞಾನವೆಂಬ ಅಂಜನ ಬೆಳಕಿನಿಂದ ಹ್ಞೂ ಹೋಗಲಾಡಿಸ್ತಕ್ಕಂತಹ ಅದರಿಂದ ಜ್ಞಾನದ ಚಕ್ಷುವನ್ನು ತೆರೆಯತಕ್ಕಂತಹ ಹ್ಞೂ ಚಕ್ಷುರನ್ನು ಮೀಲ್ ತಂಬಿಯ ಅಂತಹ ಸದ್ಗುರುವಿಗೆ ನಮಸ್ಕಾರ ಗುರು ಅಂತೇಳಿದರೆ ಹಾಗೆ ಅಜ್ಞಾನವನ್ನು ಹೋಗಲಾಡಿಸಿ ಜ್ಞಾನವನ್ನು ಮಾಡುವವ ಹಾಗಾಗಿ ಗುಕಾರ ಅಂಧಕಾರವಾದರೆ ರುಕಾರ ಜ್ಞಾನ ಹಾಗಾಗಿ ಗುರು ಅಂತ ಹೇಳಿದರೆ ಅಂಧಕಾರವನ್ನು ಹೋಗಲಾಡಿಸುವ ಜ್ಞಾನ ಅಂಧಕಾರವನ್ನು ಬದುಕಿನ ಕತ್ತಲೆಯನ್ನು ಹೋಗಲಾಡಿಸುವವ ಗುರು ಈಗ ವೇದಾಂತ ಸಾರ ಸರವಸವಾದಂಥ ಪುರಾಣ ಈ ಶಿವಪುರಾಣ ಸಕಲ ವೇದಗಳ ಸಾರ ವೇದಾಂತ ಅಥವಾ ಉಪನಿಷತ್ತು ವೇದದ ಕೊನೆಯ ಭಾಗ ತತ್ವ ನಿರೂಪಣಾ ಭಾಗ ವೇದದಲ್ಲಿ ಕರ್ಮಕಾಂಡ ಉಪಾಸನಾಕಾಂಡ ತತ್ವ ನಿರೂಪಣಾ ಭಾಗ ಅಂಥೇಳಿ ವೇದದಲ್ಲಿ ಕೂಡ ಮಾಡಬಹುದು ಅಂದರೆ ಮುಖ್ಯವಾಗಿ ಕರ್ಮಕಾಂಡ ಅಂದರೆ ಯಾಜ್ಞೆಯಾಗಾದಲ್ಲಿ ಮಾಡುವಂಥದ್ದು ಸಂಹಿತಾ ಭಾಗದಲ್ಲಿ ಬರ್ತದೆ ಕರ್ಮಕಾಂಡದಲ್ಲೇ ಆಮೇಲೆ ಆರಣ್ಯಕ ಉಪನಿಷತ್ತು ಅಂದರೆ ಸಂಹಿತಾ ಬ್ರಾಹ್ಮಣ ಆರಣ್ಯಕ ಉಪನಿಷತ್ತು ಸಮಿತೆಯ ವಿವರಣಾ ಸ್ವರೂಪವಾದ್ದು ಬ್ರಾಹ್ಮಣ ವೇದಗಳಲ್ಲಿ ಬರುವಂತಹದ್ದು ಬ್ರಾಹ್ಮಣಗಳು ಆಮೇಲೆ ಆರಣ್ಯಕ ಉಪನಿಷತ್ತುಗಳು ಸಾಮಾನ್ಯ ವಾನಪ್ರಸ್ಥ ಮತ್ತು ಸನ್ಯಾಸ ಆಶ್ರಮದ ಆ ಒಂದು ವೃತ್ತಿಗೆ ಹೊಂದಿಕೆಯಾಗ್ತದೆ ಆ ಒಂದು ಏನು ಧರ್ಮ ಇದೆ ಆಶ್ರಮಗಳದ್ದು ಅದಕ್ಕೆ ಸರಿಯಾಗಿ ಹೊಂದಿಕೆ ಆಗ್ತದೆ ಬ್ರಹ್ಮಚರ್ಯ ಗಾರ್ಹಸ್ಥ್ಯ ಅಂದರೆ ಬ್ರಹ್ಮಚರ್ಯದಲ್ಲಿ ಸಂಹಿತೆಯನ್ನು ಅಧ್ಯಯನ ಮಾಡಿ ಅಂದರೆ ಅಧ್ಯಯನ ಮಾಡುವುದಲ್ಲ ಬ್ರಹ್ಮಚರ್ಯದಲ್ಲೇ ಆದರೆ ಆ ಧರ್ಮದ ಒಂದು ಅನುಷ್ಠಾನ ಬ್ರಹ್ಮಚರ್ಯದಲ್ಲಿ ಅಧ್ಯಯನ ಮುಖ್ಯವಾಗಿ ಹಾಗೇ ಇಲ್ಲಿ ಕಂಠಪಾಠ ಮಾಡುವಂಥದ್ದು ಮೊದಲಾಗಿ ಮಕ್ಕಳು ಆಮೇಲೆ ಗಾರ್ಹಸ್ಥೆ ಗೃಹಸ್ಥಾಶ್ರಮದಲ್ಲಿ ಬ್ರಾಹ್ಮಣ ಅಂತ ಹೇಳಿದರೆ ಸಂಹಿತೆಯ ಅನುಷ್ಠಾನ ಬ್ರಾಹ್ಮಣದಲ್ಲಿ ವಿಧಿ ನಿಷೇಧಗಳನ್ನು ಹೇಳಲಾಗಿದೆ ಯಾವ ರೀತಿ ಇರಬೇಕು ಆಚರಣೆ ಮಾಡಬೇಕು ಯಾವ ರೀತಿ ಆಚರಣೆ ಅಂದರೆ ವೇದಗಳ ಈ ಸಂಹಿತೆಗಳ ಅರ್ಥವನ್ನು ವ್ಯಾಖ್ಯಾನಿಸಲಾಗಿದೆ ಅಂದರೆ ಯಜ್ಞಯಾಗಾದಿಗಳನ್ನು ಮಾಡುವಂಥ ಸ್ವರೂಪ ಅದರ ಕ್ರಮ ಇದನ್ನೆಲ್ಲ ಹೇಳ್ತಾರೆ ಹಾಗಾಗಿ ಅದು ಗೃಹಸ್ಥಾಶ್ರಮಕ್ಕೆ ಹೆಚ್ಚು ಸೂಕ್ತವಾದದ್ದು ಆಮೇಲೆ ಆರಣ್ಯಕ ಅಂತೇಳಿದರೆ ಅದು ವಾನಪ್ರಸ್ಥ ಅರಣ್ಯ ವನ ಎರಡೂ ಒಂದೇ ವಾನಪ್ರಸ್ಥಾಶ್ರಮಗಳಿಗೆ ಹೆಚ್ಚು ಸೂಕ್ತವಾದದ್ದು ಚಿಂತನೆ ಭಗವತ್ ಚಿಂತನೆಯಲ್ಲಿ ಅಲ್ಲಿ ಆರಂಭ ಆಗ್ತದೆ ತತ್ವಚಿಂತನೆ ಆರಂಭ ಆಗ್ತದೆ ಉಪನಿಷತ್ತು ಆರಣ್ಯಕದಲ್ಲೇ ಒಂದು ಭಾಗ ಅಂತೇಳಿ ಹೇಳ್ಬೋದು ಅಥವಾ ಉಪನಿಷತ್ತು ಅಂದರೆ ಅದು ಇನ್ನಷ್ಟು ಕೊನೆಯದ್ದು ಸಾರತಮವಾದದ್ದು ಇದು ನಾವು ಜಗತ್ತಿನ ಬಂಧನವನ್ನು ಮೋಹವನ್ನು ತೊರೆದಾಗ ತೊರೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸನ್ಯಾಸಾಶ್ರಮ ಅಂತಲೇ ಹೇಳ್ಬೋದು ಜೀವನದಲ್ಲಿ ಈ ಒಂದು ಭಾಗದಲ್ಲಿ ನಮಗೆ ಅಗತ್ಯವಾಗಿ ಬೇಕಾಗುವಂಥದ್ದು ಅಥವಾ ಆ ಭಾಗದಲ್ಲಿ ಅದು ಹೆಚ್ಚು ನಮಗೆ ಅರ್ಥ ಆಗ್ಬೋದು ಎನ್ನುವಂಥದ್ದು ಜೀವನದ ನಾವು ಅನುಭವ ಪರಿಪಕ್ವವಾದಾಗ ಈಗ ಅಂತಹ ವೇದಾಂತ ಆ ವೇದಾಂತದ ಸಾರ ಸರ್ವಸ್ವವು ಇದರಲ್ಲಿದೆ ಶಿವಪುರಾಣದಲ್ಲಿ ವೇದದ ಸಾರ ವೇದಾಂತದಲ್ಲಿ ಹೇಗೆ ಉಪನಿಷತ್ತಿನಲ್ಲಿ ಇದೆಯೋ ವೇದದಾಂತ್ಯದಲ್ಲಿ ಅದರ ಸಾರವೆಲ್ಲ ಇದರಲ್ಲಿ ಇದೆ ಶೈವ ಪುರಾಣ ಶಿವಪುರಾಣದಲ್ಲಿ ಸರ್ವಾಘೋದ್ಧಾರ ಕರಂ ಎಲ್ಲ ಅಘ ಸಂ ಸಂಹಾರ ಮಾಡುವಂಥದ್ದು ಅಂದರೆ ಎಲ್ಲ ಪಾಪ ಸಮೂಹಗಳನ್ನು ನಾಶ ಮಾಡಿ ಅದರಿಂದ ನಮ್ಮನ್ನು ಉದ್ಧರಿಸುವಂಥದ್ದು ಪರತ್ರ ಪರಮಾರ್ಥದಂ ಹಾಗೆ ಪರತ್ರ ಇಹ ಅಂದರೆ ಇಲ್ಲಿ ಪರಹತ್ರ ಅಂದರೆ ಅಲ್ಲಿ ಪರಲೋಕದಲ್ಲಿ ಪರಮಾರ್ಥಂ ನಮಗೆ ಕೊಡುವಂಥದ್ದು ಪರಗತಿಯನ್ನು ಉತ್ತಮ ಗತಿಯನ್ನು ಮೋಕ್ಷವನ್ನು ಇತ್ಯಾದಿಗಳನ್ನು ಕೊಡುವಂತಹದ್ದು ಅಂತೇಳಿ ಹೇಳ್ತಾರೆ ಈ ಕಲಿಕಾಲಕ್ಕೆ ಮುಖ್ಯವಾಗಿ ಇದು ಪಾಪಗಳನ್ನು ನಾಶ ಮಾಡಿ ನಮಗೆ ಮುಕ್ತಿಯನ್ನು ಕೊಡಲಿಕ್ಕೆ ಶ್ರೇಷ್ಠವಾದಂತಹದ್ದು ಅಂಥೇಳಿ ಕಲಿಕಲ್ಮಷ ವಿಧ್ವಂಸಿ ಯಸ್ಮಿಶ್ಚಿವಯ್ ಯಸ್ ಶಿವಯಃ ಪರಂ ವಿಜೃಂಭತೆ ಸದಾ ವಿಪ್ರಶ್ಚತುರ್ವ್ರಭ ಚತುರ್ ವರ್ಗಫಲಪ್ರದಮ್ ಅಂದರೆ ಚತುರ್ವರ್ಗ ಅಂದರೆ ನಾವು ಯಾವುದು ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಹೇಳ್ತೇವೆ ಅದನ್ನು ಚತುರ್ವರ್ಗಫಲ ಅಂಥೇಳಿ ಅದರಲ್ಲಿ ಮೋಕ್ಷ ಕೊನೆಯದಾದಂಥದ್ದು ಅತ್ಯಂತ ಚತುರ್ವಿಧ ಪುರುಷಾರ್ಥಗಳು ಅಂತೇಳಿ ಇದೆ ಅದೇ ಚತುರ್ವರ್ಗಫಲ ಅಂತೇಳಿ ಹೇಳ ಅದನ್ನೆಲ್ಲ ಕೊಡ್ತದೆ ಇದು ಅಂದರೆ ವೇದವ್ಯಾಸರು ಕೂಡ ಹೇಳ್ತಾರೆ ವೇದವ್ಯಾಸರು ಊರ್ಧ್ವಾಹು ವಿರಮ್ಯೇಶ ನಷ್ಟಿತ್ ಶೃಣೋತಿ ಮಾಂ ಧರ್ಮದರ್ಥಶ್ಚ ಕಾಮ ತತ್ಕಿಮರ್ಥ ಸೇವ್ಯತೆ ಅಂತೇಳಿ ಅಂದರೆ ನಾನು ಎರಡೂ ಕೈಗಳನ್ನು ಊರ್ಧ್ವಾಹು ವಿರಮ್ಯೇಶ ಇವನು ಇವನಂದರೆ ನಾನು ಅವರು ಹೇಳುವಂಥದ್ದು ನಾನು ಎರಡೂ ಕೈಗಳನ್ನು ಎತ್ತಿ ಘೋಷಿಸ್ತಾ ಇದ್ದೇನೆ ಆದರೂ ಯಾರು ಕೂಡ ಕಿವಿಗೊಡ್ತಾ ಇಲ್ಲ ನನ್ನ ಮಾತಿಗೆ ನಹಿ ಕಶ್ಚಿತ್ ಶೃಣೋತಿ ಮಾಂ ನಹಿ ಕಶ್ಚಿತ್ ಶೃಣೋತಿ ಮಾಂ ನನ್ನನ್ನು ಕೇಳುವುದಿಲ್ಲ ಯಾರೂ ಕೂಡ ಶ್ರವಣ ಮಾಡುವುದಿಲ್ಲ ನಾನು ಹೇಳುವುದನ್ನು ಏನದು ವಿಷಯ ಧರ್ಮಾದ ಅರ್ಥಶ್ಚ ಕಾಮಶ್ಚ ಧರ್ಮದಿಂದಲೇ ಅರ್ಥ ಕಾಮಗಳು ಕೊನೆಗೆ ಮೋಕ್ಷವು ಕೂಡ ಸಂಭವಿಸ್ತದೆ ಧರ್ಮದಿಂದಲೇ ಧರ್ಮ ಆಚರಣೆ ಮಾಡಿದರೆ ಉಳಿದ ಮೂರು ಕೂಡ ನನಗೆ ಸಿಗ್ತದೆ ಅರ್ಥ ಕಾಮ ಮೋಕ್ಷ ತತ್ಕಿಮರ್ಥಂ ನ ಆದರೂ ಕೂಡ ಈ ಧರ್ಮವನ್ನು ಯಾಕೆ ಯಾರು ಕೂಡ ಆಚರಣೆ ಮಾಡುವುದಿಲ್ಲ ಸೇವಿಸುವುದಿಲ್ಲ ಅಂಥೇಳಿ ಎರಡು ಕೈ ಎತ್ತಿ ಹೇಳ್ತಾ ಇದ್ದೇನೆ ಧರ್ಮದಿಂದಲೇ ಎಲ್ಲವೂ ಸಾಧನೆ ಆಗ್ತದೆ ಎಲ್ಲವೂ ಸಿಗ್ತದೆ ಅಂಥೇಳಿ ಆದರೂ ಕೂಡ ಈ ಧರ್ಮವನ್ನು ಯಾಕೆ ಆಚರಣೆ ಮಾಡುವುದಿಲ್ಲಪ್ಪ ಅಂತೇಳಿ ಅವರು ಶೋಕಿಸ್ತಾರೆ ದುಃಖ ವೇದವ್ಯಾಸರು ಹಾಗೇ ಈ ಚತುರ್ವರ್ಗ ಅಂತೇಳಿದರೆ ಹೇಗೆ ಅದು ಎಲ್ಲದಕ್ಕೂ ಮೂಲ ಧರ್ಮ ಅಂತೇಳಿ ಹೇಳೋದು ಧರ್ಮಾಚರಣೆ ಹೀಗೆ ಈ ಕಲಿಕಲ್ಮಶವನ್ನು ನಾಶ ಮಾಡುವಂಥದ್ದು ಕಲಿಕಲ್ಮಶ ವಿಧ್ವಂಸಿ ಶಿವಪುರಾಣ ಯಸ್ಮಿನ್ ಶಿವಯಶ ಪರಂ ಇದರಲ್ಲಿ ಶ್ರೇಷ್ಠವಾದ ಶಿವನ ಕೀರ್ತಿಗಳು ಶಿವನ ಲೀಲೆಯ ಮಹಿಮೆಗಳು ಇದನ್ನೆಲ್ಲ ಇದರಲ್ಲಿ ಹೇಳಲಾಗಿದೆ ವಿಜೃಂಭತೆ ಸದಾ ಯಾವಾಗಲೂ ಇದರಲ್ಲಿ ವಿಜೃಂಭಿಸ್ತಾ ಇದೆ ಮಹಿಮೆ ಇದು ಮಹಿಮೆ ಶಿವನ ಮಹಿಮೆ ಇದರ ಸದಾ ವಿಸ್ತರಿಸಲ್ಪಟ್ಟಿದೆ ವಿಪ್ರಹ ಚತುರ್ವರ್ಗ ಫಲಪ್ರದಂ ಇಲೇ ವಿಪ್ರೇ ನಿಮಗೆ ಇದನ್ನು ಹೇಳ್ತೇನೆ ಅಂತೇಳಿ ಹೇಳ್ತಾರೆ ಅಂದರೆ ಅಥವಾ ಇದನ್ನು ಓದಿದಂಥವ್ರಿಗೆ ಕೇಳಿದಂಥವರಿಗೆ ಇದು ಚತುರ್ವಿಧವಾದ ಫಲವನ್ನು ಕೊಡುವಂಥದ್ದು ಧರ್ಮಾರ್ಥ ಕಾಮಮೋಕ್ಷಗಳನ್ನು ಕೊಡುವಂಥದ್ದು ಅಂತೆ ಅಂದರೆ ಜಾನಾ ವಿಧರ್ಮಂ ನಚಮೇ ಪ್ರವೃತ್ತಿ ಜಾನಾಂ ನಚಮೆ ನಚಮೇ ನಿವೃತ್ತಿ ಅಂತೇಳಿ ಕೌರವ ಕೂಡ ಹೇಳಿದ್ದಾನೆ ಧರ್ಮ ಧರ್ಮಗಳ ಬಗ್ಗೆ ಚಿಂತನೆ ಮಾಡುವಾಗ ಯಾಕೆ ಧರ್ಮವನ್ನು ಆಚರಣೆ ಮಾಡೋದಿಲ್ಲ ಅಂತೇಳಿ ವೇದ ವ್ಯಾಸರು ಪ್ರಶ್ನೆ ಮಾಡಿದಾರಲ್ಲ ಧರ್ಮದಿಂದಲೇ ಎಲ್ಲವೂ ಆದರೂ ಕೂಡ ಯಾರೂ ಧರ್ಮವನ್ನು ಆಚರಣೆ ಮಾಡೋದಿಲ್ಲ ಅದಕ್ಕೆ ದುರ್ಯೋಧನನಂತೂ ಒಂದು ನಾವು ದುರ್ಯೋಧನ ಅಥವಾ ಕೌರವ ಏನು ಹೇಳಿದ್ದಾನೆ ಅಂದರೆ ಅದಕ್ಕೆ ಉತ್ತರ ಅಂಥೇಳಿ ಅಲ್ಲ ಆದರೆ ಅವನ ಅಭಿಪ್ರಾಯ ಏನು ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ನನಗೆ ಧರ್ಮ ಏನು ಅಂತ ಗೊತ್ತಿದೆ ಏನು ಮಾಡಿದರೆ ಧರ್ಮ ಯಾವುದು ಧರ್ಮ ಧರ್ಮ ಅಂದರೆ ಹೇಗೆ ಧರ್ಮಾಚರಣೆ ಯಾವ ರೀತಿ ಮಾಡಬೇಕು ನಾವು ಜೀವನದಲ್ಲಿ ಯಾವ ರೀತಿ ನಡೀಬೇಕು ನನಗೆ ಗೊತ್ತು ನಚಮೇ ಪ್ರವೃತ್ತಿ ಆದರೆ ನನ್ನಲ್ಲಿ ಅಂತಹ ಪ್ರವೃತ್ತಿ ಇಲ್ಲ ಧರ್ಮ ಪ್ರವೃತ್ತಿ ಬರ್ತಾಯಿಲ್ಲ ನನಗೆ ಗೊತ್ತು ಸರಿಯಾವುದು ಅಂಥೇಳಿ ಆದರೆ ನಾನು ಅದನ್ನು ಮಾಡಲಿಕ್ಕೆ ನನ್ನ ಮನಸ್ಸು ಹೋಗ್ತಾ ಇಲ್ಲ ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ ಅಧರ್ಮ ಏನು ತಪ್ಪು ಯಾವುದು ಯಾವುದು ಮಾಡಬಾರ್ದು ಅದು ಕೂಡ ನನಗೆ ಗೊತ್ತು ನಾ ಚಮ್ಮೆಯ ನಿವೃತ್ತಿ ಹಾಗಂತೇಳಿ ಆ ಅಧರ್ಮದಿಂದ ನಿವೃತ್ತಿ ಆಗ್ತಾ ಇಲ್ಲ ನಾನು ಆ ಧರ್ಮವನ್ನು ಬಿಡಲಿಕ್ಕೆ ಕೂಡ ನನ್ನ ಮನಸ್ಸು ಕೇಳ್ತಾ ಇಲ್ಲ ಅದರಲ್ಲೇ ಪ್ರವೃತ್ತಿ ಇದೆ ನನಗೆ ಧರ್ಮ ಏನು ಅಂತ ಗೊತ್ತು ಆದರೆ ಅದರಲ್ಲಿ ಪ್ರವೃತ್ತಿ ಇಲ್ಲ ನಾನನ್ನು ತೊಡಗ್ತಾ ಇಲ್ಲ ಇದು ನನ್ನ ಮನಸ್ಸು ಅಧರ್ಮದ ಕಡೆಗೇ ಹೋಗ್ತಾ ಇದೆ ಅಂದರೆ ಪೂರ್ವ ಸಂಸ್ಕಾರಗಳ ಫಲ ಅದು ಪೂರ್ವ ಜನ್ಮದಲ್ಲಿ ಅಥವಾ ಪೂರ್ವ ಜೀವಿತದಲ್ಲಿ ಮಾಡಿದಂತಹ ಯಾವುದು ಕರ್ಮಗಳಿದೆ ಅದು ಪಾಪ ಪಾಪಕರ್ಮಗಳಾಗಿದ್ದರೆ ಅದನ್ನೇ ಚಿತ್ತದಲ್ಲಿ ಸಂಸ್ಕಾರಗಳು ಅದು ಭಿತ್ತಿ ಬೇರೂರು ಇರ್ತವೆ ಅದನ್ನೇ ಅದು ಮತ್ತಷ್ಟು ಪ್ರೇರೇಪಿಸ್ತದೆ ಹಾಗಾಗಿ ಅದಕ್ಕೆ ಗುರುವಿನ ಒಂದು ಅನುಗ್ರಹ ಅಥವಾ ಭಗವಂತನ ಕೃಪೆ ಇವೆರಡೂ ಬೇಕಾಗ್ತದೆ ಸರಿ ಹಾಗೆ ಧರ್ಮ ಧರ್ಮಗಳ ವಿವೇಚನೆ ಆ ರೀತಿ ಬರ್ತದೆ ತಸ್ಮ ತಯನ ಮಾತ್ರೇಣ ಪುರಾಣಸಿಜೋತ್ತಮ ಸರ್ವೋತ್ತಮ ಸೈವಸ್ಥೇ ಜಾಸ್ತಿ ಸುಸದ್ಗತಿ ಆ ಶಿವಪುರಾಣದ ಎಲೆ ದ್ವಿಜೋತ್ತಮರೇ ಬ್ರಾಹ್ಮಣೋತ್ತಮರೇ ಆ ಶಿವಪುರಾಣದ ಅಧ್ಯಯನ ಮಾತ್ರದಿಂದ ತಸ ಪುರಾಣ ಅಧ್ಯಯನ ಮಾತ್ರೇಣ ಹೇ ಧ್ವಜೋತ್ತಮಾಹ ಎಲೈ ್ವಜೋತ್ತಮರೇ ಆ ಪುರಾಣದ ಅಧ್ಯಯನ ಮಾತ್ರದಿಂದ ಸರ್ವೋತ್ತಮ ಶೈವಸ ಸರ್ವೋತ್ತಮವಾದ ಆ ಶಿವಪುರಾಣದ ಅಧ್ಯಯನ ಮಾತ್ರದಿಂದ ತೇ ಯಾಸ್ಯಂತ ಸುಸದ್ಗತಿಂ ಅಧ್ಯಯನ ಮಾಡಿದಂಥವ್ರು ಏನಾಗ್ತಾರೆ ಸುಸದ್ಗತಿ ಒಳ್ಳೆಯ ಸದ್ಗತಿಯನ್ನು ಯಾಸ್ಯಂತ ಹೊಂದುವರು ತಾವದ್ ವಿಜೃಂಭತೆ ಪಾಪಂ ಬ್ರಹ್ಮಹತ್ಯಾಪುರಸ್ಸರಂ ಯಾವಚ್ ಶಿವಪುರಾಣ್ಯತಿ ಜಗತ್ಯಹೋ ಅಂದರೆ ಎಲ್ಲಿಯವರೆಗೆ ಈ ಜಗತ್ತಿನಲ್ಲಿ ಶಿವಪುರಾಣವೂ ಅಧ್ಯಯನ ಮಾಡಲ್ಪಡುವುದಿಲ್ಲವೋ ಪ್ರಚಾರಕ್ಕೆ ಬರುವುದಿಲ್ಲವೋ ಅಲ್ಲಿಯವರೆಗೆ ಬ್ರಹ್ಮಹತ್ಯಾಪುರಸರವಾದಂತಹ ಬ್ರಹ್ಮಹತ್ಯೆಯೇ ಮೊದಲಾದಂತಹ ಮಹಾಪಾಪಗಳು ವಿಜೃಂಭಿಸ್ತಾ ಇರ್ತ ಇರ್ತವೆ ಅಂದರೆ ಶಿವಪುರಾಣ ಶ್ರವಣಾದಿಗಳಿಂದ ಅಂತಹ ಪಾಪಗಳು ನಿರ್ಮೂಲವಾಗ್ತವೆ ಮುಂದೆ ನಡೆಯುವುದಿಲ್ಲ ನಡೆದ ಮೊದಲ ಆದಂಥದ್ದು ಪರಿಹಾರ ಆಗ್ತದೆ ಅಂಥೇಳಿ ಬ್ರಹ್ಮಹತ್ಯ ಆದಂತಹ ಮಹಾಪಾಪಗಳು ಕೂಡ ನಾಶ ಆಗ್ತದೆ ಇಲ್ಲಿವರೆಗೆ ಶಿವಪುರಾಣ ಪ್ರಚಾರ ಆಗೋದಿಲ್ಲವೋ ಅಲ್ಲಿವರೆಗೂ ಇಂಥ ಪಾಪಗಳು ನಡೀತಾ ಇರ್ತವೆ ಲೋಕದಲ್ಲಿ ತಾವದ್ ವಿಜೃಂಭತೆ ಪಾಪಂ ಬ್ರಹ್ಮಹತ್ಯಾಪುರಸ್ಸರ ಯಾವತ್ ಶಿವಪುರಾಣಿ ನ ಉದ್ದೇಶ್ಯೆ ಜಗತಿ ಅಹೋ ಅಂಥೇಳಿ ತಾವತ್ ಕಲಿ ಮಹೋತ್ಪಾತಾ ಸಂಚರಿಷ್ಯಂತೆ ನಿರ್ಭಯ ಯಾವತ್ ಶಿವಪುರಾಣೀನೋ ದೇಶ್ಯತಿ ಜಗತ್ಯಹೋ ಅದೇ ರೀತಿಯಲ್ಲಿ ಈ ಶಿವಪುರಾಣವು ಜಗತ್ತಿನಲ್ಲಿ ಯಾವಾಗ ಹೆಚ್ಚು ಹೆಚ್ಚಾಗಿ ಶ್ರವಣ ಮಾಡಲ್ಪಡುವುದಿಲ್ಲವೋ ಅಥವಾ ಪಠಣ ಮಾಡಲ್ಪಡುವುದಿಲ್ಲವೋ ಪ್ರಚಾರಕ್ಕೆ ಬರುವುದಿಲ್ಲವೋ ಅಲ್ಲಿವರೆಗೆ ಈ ಕಲಿಯುಗದ ಮಹೋತ್ಪಾತಗಳು ಯಾವುದಿದೆ ಮಹಾ ಮಹಾ ಉತ್ಪಾತಗಳು ಪ್ರಾಕೃತಿಕ ಉತ್ಪಾತಗಳಿರ್ಬೋದು ಅಥವಾ ಜೀವಿಗಳಿಂದ ಜೀವಾ ಜೀವರು ಮಾಡುವಂತಹ ಪಾಪಾದಿಗಳು ಪ್ರಾಕೃತಿಕ ಉತ್ಪಾತಗಳು ಇವುಗಳೆಲ್ಲ ನಿರ್ಭಯವಾಗಿ ನಡೀತಾ ಇರ್ತವೆ ಶಿವಪುರಾಣ ಪಠಣ ಆಗದಿದ್ದರೆ ಇಲ್ಲಿವರೆಗೆ ಪ್ರಚಾರಕ್ಕೆ ಬರೋದಿಲ್ಲ ಶಿವಪುರಾಣ ಅಲ್ಲಿವರೆಗೆ ಕಲಿಯುಗದ ಆ ಒಂದು ಯಾವುದು ಅಟ್ಟಹಾಸ ದುಷ್ಟ ಅಟ್ಟಹಾಸ ನಡೀತಾ ಇರ್ತದೆ ತಾವತ್ ಸರ್ವಾಣಿ ಶಾಸ್ತ್ರ ವಿವದಂತೆ ಪರಸ್ಪರಂ ಯಾವತ್ ಹಿನೋ ದೇಶ್ಯತಿ ಹೋ ಹಾಗೆ ಎಲ್ಲಿಯವರೆಗೆ ಶಿವಪುರಾಣವು ಪ್ರಪಂಚದಲ್ಲಿ ಅವತರಿಸುವುದಿಲ್ಲವೋ ಅಲ್ಲಿಯವರೆಗೂ ಸಮಸ್ತ ಶಾಸ್ತ್ರಗಳು ಒಂದಕ್ಕೊಂದು ವಿರುದ್ಧವಾಗಿ ವರ್ತಿಸುತ್ತಾ ಬ್ರಹ್ಮವಿದ್ಯೆಯನ್ನು ಯಥಾವತ್ತಾಗಿ ವಿವರಿಸಲಾರದೇ ಇರುತ್ತವೆ ತಾವತ್ ಸರ್ವಾಣಿ ಶಾಸ್ತ್ರ ವಿವದಂತೆ ಪರಸ್ಪರಂ ವಿವಾದವೇ ಆಗ್ತದೆ ಒಂದೊಂದು ಶಾಸ್ತ್ರಗಳಿಗೆ ಅಂದರೆ ಆ ಶಾಸ್ತ್ರವನ್ನು ಕಲ್ತಂಥವು ಶಾಸ್ತ್ರವೇತ್ರುಗಳು ಆಯಾ ಶಾಸ್ತ್ರವೇತ್ರುಗಳು ಇನ್ನೊಬ್ಬರ ವಿರುದ್ಧವಾಗಿ ವಾದ ಮಾಡ್ತಾರೆ ಹೊರತು ಅಲ್ಲಿ ಸಮನ್ವಯ ಬರುವುದಿಲ್ಲ ಅದು ಪರಸ್ಪರ ಪೂರಕವಾಗಿ ಅದು ಪರತತ್ವವನ್ನು ಪ್ರಾಪ್ತಿ ಮಾಡಲಿಕ್ಕೆ ಆಗಲಿ ಪರತತ್ವ ಜ್ಞಾನವನ್ನು ಉಂಟು ಮಾಡೋದಕ್ಕಾಗಲಿ ಸಮರ್ಥವಾಗುವುದಿಲ್ಲ ಶಿವಪುರಾಣವನ್ನು ಇದು ಜಗತ್ತಿನಲ್ಲಿ ಪ್ರಚಾರ ಆಗದಿದ್ದರೆ ತಾವತ್ ಸ್ವರೂಪ ದುರ್ಬೋಧಂ ಶಿವಸ ಮಹತಾಂಪಿ ಯಾವ ಶಿವಪುರಾಣ್ಯತಿ ಜಗತ್ಯಹೋ ಅಂದರೆ ಶಿವಪುರಾಣವು ಎಲ್ಲಿವರೆಗೆ ಜಗತ್ತಿನಲ್ಲಿ ಪ್ರಚಾರಕ್ಕೆ ಬರುವುದಿಲ್ವೋ ಅಲ್ಲಿವರೆಗೆ ಶಿವನ ಸ್ವರೂಪವು ತಾವತ್ ಶಿವ ಸ್ವರೂಪಂ ದುರ್ಬೋಧಂ ಮಹತಾಂಪಿ ಮಹಾತ್ಮರಿಗೂ ಕೂಡ ಜ್ಞಾನಿಗಳಿಗೂ ಕೂಡ ಶಿವಪುರಾಣವನ್ನು ಅಧ್ಯಯನ ಮಾಡದಿದ್ದರೆ ಶಿವನ ಸಂಪೂರ್ಣವಾದ ಸ್ವರೂಪದ ಜ್ಞಾನವು ಉಂಟಾಗುವುದು ದುಷ್ಕರವಾದುದು ಅತ್ಯಂತ ಕಷ್ಟ ಕಷ್ಟ ಅಂತ ಕಠಿಣವಾದದ್ದು ತಾವದ್ಯಮ ಭಟಾ ಕ್ರೂರಾ ಸಂಚರಿಷ್ಯಂತೆ ನಿರ್ಭಯ ಯಾವತ್ ಶಿವಪುರಾಣೋದೇಶ್ಯತಿ ಜಗತ್ಯಹೋ ಅದೇ ರೀತಿಯಲ್ಲಿ ಈ ಶಿವಪುರಾಣವಿಲ್ಲದಿದ್ದರೆ ಏನಾಗ್ತಿತ್ತು ಜಗತ್ತಿನಲ್ಲಿ ಏನಾಗ್ತದೆ ತಾವತ್ ಇದನ್ನು ಶಿವಪುರಾಣ ಇರುವುದು ಅಂದರೆ ಎಲ್ಲರ ಮನಸ್ಸಿನಲ್ಲಿ ಇರಬೇಕು ಅದರ ಅಧ್ಯಯನ ಮಾಡಬೇಕು ಅದನ್ನು ಕೇಳಬೇಕು ಹೇಳಬೇಕು ಆ ರೀತಿ ಆಗದಿದ್ದರೆ ಏನಾಗ್ತದೆ ಅಂತ ಹೇಳ್ತಾ ಅಂದರೆ ಶಿವಪುರಾಣದ ಮಹಿಮೆಯನ್ನು ಇಲ್ಲಿ ಹೇಳುವಂಥದ್ದು ಯಮಭಟಾಹ ಕ್ರೂರಾಹ ಸಂಚರಿಸುವಂತೆ ನಿರ್ಭಯಾಹ ನಿರ್ಭಯರಾಗಿ ಹೆದರಿಕೆ ಇಲ್ಲದೆ ಯಮಭಟರು ಜೀವರ ಜೀವಾತ್ಮರ ಪ್ರಾಣಗಳನ್ನು ಒಯಿತಾ ಇರ್ತಾರೆ ಜೀವಾತ್ಮರನ್ನು ಯಮಲೋಕಕ್ಕೆ ಒಯ್ತಾ ಇರ್ತಾರೆ ಅಂದರೆ ಶಿವಪುರಾಣವು ಯಮಭಟರನ್ನು ಕೂಡ ಓಡಿಸ್ತದೆ ನಮಗೆ ಮಾರ್ಕಂಡೆಯನ ಕಥೆ ಗೊತ್ತು ದೀರ್ಘಾಯುಷ್ಯ ಪ್ರಾಪ್ತಿಗಾಗಿ ಅಲ್ಪಾಯುಷಿ ನಿಜವಾಗಿ ಮಾರ್ಕಂಡೆಯ ಮೃಕಂಡಮುನಿಯ ತಪಸ್ಸಿಗೆ ಎಷ್ಟೋ ವರ್ಷದ ನಂತರ ಉಂಟಾದಂಥ ಸಂತಾನ ಮಾರ್ಕಂಡೆಯ ಶಿವನ ತಪಸ್ಸಿಗೆ ಸಿಕ್ಕಿದಂಥ ಹೊರ ಅದು ಆದರೆ ಅವನು ಅಲ್ಪಾಯವಾದಂತಹ ಸದ್ಬುದ್ಧಿಯವನು ಬೇಕೋ ಅಥವಾ ದೀರ್ಘಾಯುವಾದ ಅಲ್ಪ ಬುದ್ಧಿಯ ಮೂರ್ಖನು ಬೇಕೋ ಅಂತೇಳಿ ಕೇಳಿದಾಗ ಅಲ್ಪಾಯವಾದ ಸದ್ಬುದ್ಧಿಯುಳ್ಳವನೇ ಆದೀತು ಅಂತೇಳಿ ಕೇಳ್ತಾನೆ ಅವರು ಕಂಡುಮುನಿ ಹಾಗೆ ಹುಟ್ಟಿದಂಥ ಮಾರ್ಕಂಡೆಯ ಹದಿನಾರು ವರ್ಷ ಆಗುವಾಗ ಅವನಿಗೆ ಗೊತ್ತಾಗ್ತದೆ ನಾನು ಅಲ್ಪಾಯು ಅಂತೇಳಿ ಅವನ ತಾಯಿ ದುಃಖ ದುಃಖಿಸ್ತಾ ಇರ್ತಾಳೆ ಕಾರಣ ಏನು ಅಂತೇಳಿ ಕೇಳಿದಾಗ ಅಲ್ಪಾಯು ನೀನು ನಿನ್ನ ಆಯುಷೆ ಮುಗಿತಾ ಬಂತು ಅಂತೇಳಿ ಆಗ ಅವನು ದುಃಖಿಸಬೇಡ ಅಂತ ಹೇಳಿ ಶಿವನ ಒಂದು ಆರಾಧನೆಗೆ ಶಿವಲಿಂಗ ಇರತಕ್ಕಂಥ ಒಂದು ದೇವಸ್ಥಾನದಲ್ಲಿ ಹೋಗಿ ಗುಡಿಗೆ ಹೋಗಿ ಶಿವನ ಶಿವಲಿಂಗವನ್ನು ಗಟ್ಟಿಯಾಗಿ ಹಿಡಿದು ಶಿವನನ್ನು ಆರಾಧನೆ ಮಾಡ್ತಾ ಇರ್ತಾನೆ ಶಿವನನ್ನು ತಪಸ್ಸು ಮಾಡ್ತಾ ಇರ್ತಾನೆ ಶಿವನ ಕುರಿತು ಏಕೋ ಏಕ ಏಕಾಗ್ರತ ಚಿತ್ತನಾಗಿ ಮಾಡ್ತಾ ಇರ್ತಾನೆ ಆಗ ಯಮ ಅವನು ಆಯುಷ ಮುಗೀತು ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರೆ ಯಮ ಪಾಶ ಶಿವನ ಅಂದರೆ ಶಿವಲಿಂಗಕ್ಕೂ ಕೂಡ ಒಟ್ಟಿಗೆ ಇವನು ಇರುವ ಕಾರಣ ಬಿಗಿದಪ್ಪಿ ಕೂತಿರುವ ಕಾರಣ ಶಿವನಿಗೂ ಕೂಡ ಅದು ಆ ಪಾಶ ಬಿದ್ದ ಹಾಗೆ ಆಗ್ತದೆ ಇವನನ್ನು ಕೊಂಡೋಗ್ಲಿಕ್ಕೆ ಆಗೋದಿಲ್ಲ ಯಮ ಆಗ ಸಾಕ್ಷಾತ್ ಶಿವನೇ ಬಂದು ಯಮಭಟರನ್ನು ನಿರ್ಬಂಧಿಸ್ತಾನೆ ಯಮನೇ ಬಂದರೂ ಕೂಡ ಆಗೋದಿಲ್ಲ ಯಮನನ್ನು ಕೂಡ ನಿಗ್ರಹಿಸ್ತಾನೆ ಶಿವ ಹೀಗೆ ಶಿವನನ್ನು ಆರಾಧಿಸಿದರೆ ಶಿವ ಪುರಾಣದ ಒಂದು ಅಧ್ಯಯನ ಅಧ್ಯಾಪನಾದಿಗಳು ಬಂದರೆ ಲೋಕದಲ್ಲಿ ಹೆಚ್ಚು ಹೆಚ್ಚು ಆವಾಗ ಯಮಭಟ್ರು ಕೂಡ ಭಯಪಡ್ತಾರೆ ಅವನ್ನು ಕರ್ಕೊಂಡು ಹೋಗಲಿಕ್ಕೆ ಆವಾಗ ಶಿವಗಣಗಳೇ ಬಂದು ಕರ್ಕೊಂಡು ಹೋಗ್ತಾರೆ ಅಂಥವ್ರನ್ನು ಕೈಲಾಸಕ್ಕೆ ಅಂತೇಳಿ ಹೇಳುವಂಥ ದೃಷ್ಟಿ ಇದೆ ತಾವತ್ ಸರ್ವ ಪುರಾಣಿ ಪ್ರಗರ್ಜಂತಿ ಮಹೀತಲೇ ಯಾವತ್ ಶಿವಪುರಾಣೋದೇಶ್ಯತಿ ಜಗತ್ಯ ಹೋ ಇತರ ಪುರಾಣಗಳು ತಾವೇ ತಾವಾಗಿ ವಿಜೃಂಭಿಸುತ್ತಿರುವವು ಎಂದರೆ ಉತ್ತಮವಾದ ಶಿವಪುರಾಣವಿಲ್ಲದ್ರಿಂದ ಇತರ ಪುರಾಣಗಳೇ ಉತ್ತಮವೆಂದು ಪರಿಗಣಿಸಲ್ಪಡುವು ಶಿವಪುರಾಣ ಪ್ರಕಾಶನ ನಂತರ ಉತ್ತಮ ಸ್ಥಾನವು ಇತರ ಪುರಾಣಗಳಿಗೆ ಹೋಗಿ ಶಿವಪುರಾಣಕ್ಕೆ ಸಿಗ್ತದೆ ಅಂತೇಳಿ ಹೇಳುವಂಥದ್ದು ಒಂದು ಇಲ್ಲಿ ಮಹಿಮಾತಿಶಯ ವರ್ಣನೆ ತಾವತ್ ಸರ್ವಾಣಿ ತೀರ್ಥಾನಿ ವಿವದಂತೆ ಮಹಿತಲೆ ಯಾವತ್ ಶಿವಪುರಾಣೀನೋದೇಶ್ಯತೆ ಜಗತ್ಯ ಹೋ ಹಾಗೆ ಶಿವಪುರಾಣ ಪ್ರಪಂಚದಲ್ಲಿ ಉದಯಿಸದಿರುವವರಿಗೆ ಸಮಸ್ತ ತೀರ್ಥಗಳು ಕೂಡ ತಾನು ಹೆಚ್ಚು ತಾನು ಹೆಚ್ಚು ಅಂತೇಳಿ ತಮ್ಮ ತಮ್ಮಲ್ಲಿ ವಾದವಿವಾದಗಳನ್ನು ಮಾಡ್ತವೆ ತೀರ್ಥಕ್ಷೇತ್ರಗಳು ಹಾಗೆ ತೀರ್ಥಗಳು ತಾವತ್ಸರ್ವೇ ಮುದಾ ಮಂತ್ರ ವಿವದಂತೆ ಮಹೀತಲೇ ಯಾವಚ್ಚ್ಯೋ ಪುರಾಣ ಹೀನೋದೇಶ್ಯತಿ ಮಹೀತಲೇ ಅದೇ ರೀತಿ ಮಂತ್ರಗಳು ಸಮಸ್ತ ವೇದ ಮಂತ್ರಗಳು ಕೂಡ ಹಾಗೆ ನಾನು ಮೇಲು ನಾನು ಮೇಲು ಅಂತೇಳಿ ವಾದ ವಿವಾದ ಮಾಡ್ತವೆ ಅಂದರೆ ಆ ಮಂತ್ರಗಳೇ ಮಾಡೋದಲ್ಲ ಅದನ್ನು ಬಲ್ಲವರು ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಈ ದೃಶ್ಯೇಷ್ಠ ಆ ದೃಶ್ಯೇಷ್ಠ ಅಂತೇಳಿ ತಾವತ್ ಸರ್ವಾಡಿ ಕ್ಷೇತ್ರಾ ವಿವದಂತೆ ಮಹೀತಲೇ ಯಾವಚ್ಛ್ಯೋ ಪುರಾಣ ಹೀನೋದೇಶ್ಯತಿ ಮಹೀತಲೇ ಈ ಭೂಮಿಯಲ್ಲಿ ಶಿವಪುರಾಣವು ಉದಯಿಸದವರೆಗೆ ತಾವತ್ ಸರ್ವಾಣಿ ಕ್ಷೇತ್ರಾಣಿ ಎಲ್ಲ ಕ್ಷೇತ್ರಗಳು ಕೂಡ ನಾನೇ ಶ್ರೇಷ್ಠ ನಾನೇ ಶ್ರೇಷ್ಠ ಅಂತೇಳಿ ವಾದ ಮಾಡ್ತವೆ ಅಂದರೆ ಪುಣ್ಯಕ್ಷೇತ್ರಗಳು ಯಾವುದು ಅಂತೇಳಿ ಜನರಲ್ಲಿ ಭಿನ್ನಾಭಿಪ್ರಾಯ ಇರುತ್ತದೆ ಅದು ಒಳ್ಳೆಯದು ಇದು ಒಳ್ಳೆಯದು ಅಂಥೇಳಿ ತಾವತ್ ಸರ್ವಾಣಿ ಪೀಠಾನಿ ವಿವದಂತೆ ಮಹೀತರೆ ಯಾವಚ್ಚಿವ ಪುರಾಣ ಹೀನೋ ದೇಶ ಅದೇ ರೀತಿಯಲ್ಲಿ ಎಲ್ಲ ಪೀಠಗಳು ಕೂಡ ಯಾವುದು ಯಾವ ಸಿದ್ಧಾಂತಗಳು ಶಾಸ್ತ್ರ ಸಿದ್ಧಾಂತಗಳಿದೆ ಪೀಠಗಳು ಇದೆ ಮಠಗಳು ಪೀಠಗಳು ಗುರುಪೀಠಗಳು ಅದು ಕೂಡ ಅಲ್ಲಿ ಕೂಡ ವಿವಾದಗಳಿರ್ತವೆ ಒಂದಕ್ಕೊಂದು ಅಂತೇಳಿ ಹೇಳುವಂಥದ್ದು ನಾನು ಮೇಲು ನಾನು ಮೇಲು ಅಂಥೇಳಿ ಹೇಳುವಂಥದ್ದು ತಾವತ್ ಸರ್ವಾಣಿ ದಾನಿ ವಿವದಂತೆ ಮಹೀತಲೇ ಯಾವತ್ ಶಿವಪುರಾಣಿ ನೋ ದೇಶ್ಯತಿ ಮಹೀತಲೇ ಅದೇ ರೀತಿ ದಾನಗಳು ಕೂಡ ಹಾಗೆ ಈ ದಾನ ಶ್ರೇಷ್ಠ ಆ ದಾನ ಶ್ರೇಷ್ಠ ಅಂತೇಳಿ ಅದರ ನಡುವೆ ವಾದ ವಿವಾದಗಳು ನಡೀತಾ ಇರ್ತದೆ ಎಲ್ಲಿವರೆಗೆ ಶಿವಪುರಾಣ ಜಗತ್ತಿನಲ್ಲಿ ಪ್ರಚಾರಕ್ಕೆ ಬರುವುದಿಲ್ವೋ ಅಲ್ಲಿವರೆಗೆ ತಾವತ್ ಸರ್ವೇಚದೆ ತೇ ದೇವಾ ವಿವದಂತೆ ಮಹೀತಲೇ ಯಾವಚ್ಚುವ ಪುರಾಣ ಮೀನೋ ದೇಶದಿ ಮಹಿ ತಲೆ ಹಾಗೆ ದೇವದಗಳು ಕೂಡ ಹಾಗೆ ಯಾವ ದೇವರ ಮೇಲೂ ಆ ದೇವರು ಬ್ರಹ್ಮ ಮೇಲೂ ವಿಷ್ಣು ಮೇಲೂ ಶಿವ ಮೇಲೂ ಕೃಷ್ಣ ಮೇಲೂ ರಾಮ ಮೇಲೂ ಒಬ್ಬೊಬ್ಬರು ಒಂದೊಂದು ದೇವಿ ಮೇಲೂ ಶಿವ ಮೇಲೂ ಒಬ್ಬೊಬ್ರು ಒಂದೊಂದು ವಾದ ವಿವಾದ ಮಾಡ್ತಾ ಇರ್ತದೆ ನಮ್ಮ ದೇವರೇ ಮೇಲೂ ನಮ್ಮ ದೇವರೇ ಮೇಲೂ ಎನ್ನುತಕ್ಕಂಥದ್ದು ನಡೀತಾ ಇರ್ತದೆ ಶಿವಪುರಾಣದಲ್ಲಿ ಯಥಾರ್ಥವಾದಂಥ ತತ್ವ ನಿರೂಪಣೆ ಏನಿದೆ ಉಪನಿಷತ್ತಿನ ಸಾರ ಏನಿದೆ ಎಲ್ಲವೂ ಒಂದೇ ಅನ್ನತಕ್ಕಂಥದ್ದು ಆ ದೃಷ್ಟಿ ಬರುವುದಿಲ್ಲ ಶಿವಪುರಾಣ ಪ್ರಚಾರ ಆಗದಿದ್ದರೆ ಅಂಥೇಳಿ ಹೇಳ್ತಾರೆ ಇದರಲ್ಲಿ ತಾವತ್ಸರ್ವೇಚ ಸಿದ್ಧಾಂತ ವಿವದಂತೆ ಮಹೀತಲೇ ಯಾವತ್ ಶಿವಪುರಾಣೀನೋದೇಶ್ಯತಿ ಮಹೀತಲೇ ಅದೇ ರೀತಿ ಎಲ್ಲ ಸಿದ್ಧಾಂತಗಳು ಈಗಾಗಲೇ ನಾನು ಹೇಳಿದೆ ದ್ವೈತ ಅದ್ವೈತ ವಿಶಿಷ್ಟಾದ್ವೈತ ಶಕ್ತಿ ವಿಶಿಷ್ಟಾದ್ವೈತ ಹ್ಞೂ ಶಿವವಿಶಿಷ್ಟ್ವೈತ ಬೇರೆ ಬೇರೆ ಇದೆ ಭೇದಾಭೇದ ಅಂದರೆ ಶುದ್ಧಾದ್ವೈತ ಕೇವಲಾದ್ವೈತ ಹ್ಞೂ ಆಮೇಲೆ ಬೇರೆ ಬೇರೆ ಇದೆ ಈಗ ಶಂಕರಾಚಾರ್ಯರು ಅದ್ವೈತವನ್ನು ಹೇಳಿದರೆ ಅಥವಾ ಕೇವಲಾದ್ವೈತವನ್ನು ಹೇಳಿದರೆ ಇನ್ನು ಶುದ್ಧಾದ್ವೈತ ಅಥವಾ ಭೇದಾಭೇದ ಅಂಥೇಳಿ ನಿಂಬಾರ್ಕಾಚಾರ್ಯರದಿದೆ ಹಾಗೇ ವಿಶಿಷ್ಟಾದ್ವೈತ ರಾಮಾನುಜಾಚಾರ್ಯರು ಹಾಗೆಯೇ ದ್ವೈತ ಮಧ್ವಾಚಾರ್ಯರದು ಪರಂಪರೆ ಹಾಗೇ ಬೇರೆ ಬೇರೆ ಈಗ ಹರೇ ಕೃಷ್ಣ ಅಂತೇಳಿ ಒಂದು ಪಂಥ ಬಂತು ಗೌಡಿಯ ಅದು ಸನಾ ಇನ್ನೊಂದು ಸನಾತನ ಸನಾತ್ ಅಂದರೆ ಇನ್ನೊಂದು ಪರಂಪರೆ ಇದೆ ಅದೇ ನಿಂಬಾರ್ಕಾಚಾರ್ಯ ಇರೋದು ಅದಕ್ಕೆ ಸನಾತನ ಸನಕ ಸನತನ ಸನಾತನ ಸನತ್ ಕುಮಾರ ಇವರು ಬೋಧಿಸಿದಂಥದರಲ್ಲಿ ಹಾಗೆ ಬಂದಿದೆ ಅದು ಇನ್ನೊಂದು ಪರಂಪರೆ ನಿಂಬಾರ್ಕಾಚಾರ್ಯ ಇರೋದು ಹೀಗೆ ಬೇರೆ ಬೇರೆ ಪರಂಪರೆಗೆ ಶಕ್ತಿ ವಿಶಿಷ್ಟ ಅದ್ವೈತ ಅಥವಾ ಈಗ ಬಸವೇಶ್ವರರ ಯಾವುದು ಇದು ಬಸವೇಶ್ವರರ ಸಿದ್ಧಾಂತ ಶಕ್ತಿ ವಿಶಿಷ್ಟಾದ್ವೈತ ಅಂತಲೂ ಹೇಳ್ತಾರೆ ಅದಕ್ಕೆ ಅಥವಾ ಶಿವ ವಿಶಿಷ್ಟಾದ್ವೈತ ಅಂತಲೂ ಹೇಳ್ತಾರೆ ಶೈವ ಈಗ ವೀರಶೈವರು ಹೇಳ್ತಾರೆ ಹೀಗೆ ಬೇರೆ ಬೇರೆ ಸಿದ್ಧಾಂತಗಳ ನಡುವೆ ವಾದವ್ಯಾದಗಳು ನಡೀತಾ ಇರ್ತವೆ ನಮ್ಮದೇ ಸರಿ ನಮ್ಮದೇ ಸರಿ ಅಂತೇಳಿ ಶಿವಪುರಾಣ ಎಲ್ಲಿವರೆಗೆ ಪ್ರಚಾರಕ್ಕೆ ಬರುವುದಿಲ್ವೋ ಅಲ್ಲಿವರೆಗೆ ಜಗತ್ತಿನಲ್ಲಿ ಅಂಥೇಳಿ ಭ್ರಾಂತಿ ಇರುತ್ತೆ ಜನರಿಗೆ ಅಂಥೇಳಿ ಇದು ಮಿಥಮು ಅಂತೇಳಿ ಜ್ಞಾನ ಉಂಟಾಗುವುದಿಲ್ಲ ಇದೇ ಇದು ಅಂತೇಳಿ ಹೇಳುವಂಥದ್ದು ಯಥಾರ್ಥ ಜ್ಞಾನ ಅಷ್ಟೇ ಶೈವ ಪುರಾಣ ಸ ಕೀರ್ತನಶ್ರವಣ ಧ್ವಿಜಾ ಫಲಂ ವಕ್ತು ನ ಶಕ್ನೋಮಿ ಕಾರ್ ಸ್ನೇಹ ಮುನಿಸಮ ಹೀಗೆ ಎಲೆಯೇ ಮುನಿಶ್ರೇಷ್ಠರೇ ಮುನಿಸತ್ತಮಾಹ ಸತ್ ತಮಃ ಸತ್ ಅಂದರೆ ಒಳ್ಳೆಯಂಥದ್ದು ಒಳ್ಳೆಯದು ತಮಾಹದಲ್ಲಿ ಶ್ರೇಷ್ಠರಾದಂಥವರು ಚಾತ್ವಿಕರಲ್ಲಿ ಶ್ರೇಷ್ಠ ಆದಂಥವರು ಎಲೆಯೇ ಮುನಿಶ್ರೇಷ್ಠರೇ ಈ ಶಿವಪುರಾಣದ ಶ್ರವಣ ಪಠನಾದಿಗಳನ್ನು ಮಾಡೋದರಿಂದ ಉಂಟಾಗುವ ಫಲವನ್ನು ಸಮಗ್ರವಾಗಿ ಹೇಳಲು ನಾನು ಶಕ್ತನೆಯಲ್ಲ ಪೂರ್ತಿಯಾಗಿ ಹೇಳುದಿದ್ರೆ ಅಂದರೆ ಮಹಿಮೆಯನ್ನು ಅ ಶಿವಪುರಾಣ ಶೈವುರಾಣ ಕೀರ್ತನ ಶ್ರವಣಾತ್ ದ್ವಿಜಾ ಏನು ಯಾವ ಫಲವನ್ನು ಹೊಂದುತ್ತಾರೆ ಫಲಂ ವಕ್ತು ನ ಶಕ್ನೋಮಿ ನನಗೆ ಸಾಧ್ಯ ಇಲ್ಲ ಹೇಳಲಿಕ್ಕೆ ಕಾರ್ತ್ಸ್ನ ಕೃತ್ಸ್ನ ಅಂದರೆ ಸರ್ವ ಪೂರ್ಣ ಅಂತ ಹೇಳಿ ಅರ್ಥ ಕಾರ್ತ್ಸ್ನ ಅಂದರೆ ಸಂಪೂರ್ಣವಾಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ನನ್ನಿಂದ ಎಷ್ಟು ಫಲ ಇದೆ ಅಂತೇಳಿ ತಥಾಪಿ ತಸ್ಯ ಮಾಹಾತ್ಮ್ಯಂ ವಕ್ಷ್ಯೆ ಕಿಂಚಿತ್ತೋ ನಘಾ ಚಿತ್ತ ಮಾಧಾಯ ಶೃಣುತ ವ್ಯಾಸ ಆದರೂ ಕೂಡ ಅದರ ಮಹಾತ್ಮ್ಯವನ್ನು ಸ್ವಲ್ಪ ಮಟ್ಟಿಗೆ ನಿಮಗೆ ನನಗೆ ನಾನು ಹೇಳ್ತೇನೆ ಸ್ಥಿರಮನಸ್ಕರಾಗಿ ಅದನ್ನು ಕೇಳಿ ತಥಾಪಿ ತಸ್ಯ ಮಾಹಾತ್ಮ್ಯ ವಕ್ಯೆ ಕಿಂಚಿತ್ ತು ಓ ಅನಗಾಹ ನಿಮಗೆ ಹೇಳ್ತೇನೆ ಹ್ಞೂ ನೀವು ಕೇಳಿ ಅನಗಾಹ ಹ್ಞೂ ಪಾಪರಹಿತರು ಅಘ ಅಂದರೆ ಪಾಪ ಚಿತ್ತಮಾಧಾಯ ಶೃಣುತ ಏಕಾಗ್ರತೆಯಿಂದ ಚಿತ್ತ ಮನಸ್ಸನ್ನು ಆದಾಯ ಮಾಡಿಕೊಂಡು ಒಂದೇ ಕಡೆ ಕೇಳಿ ಶೃಣುತ ವ್ಯಾಸೇನೋ ಉಕ್ತಂ ಪುರಾಮಮ್ಮಮ ನನಗೆ ವ್ಯಾಸರು ಏನು ಹೇಳಿದರೋ ಹಿಂದೆ ಅದನ್ನು ಹೇಳ್ತೇನೆ ಎಷ್ಟ ಶಿವಪುರಾಣಿ ಶ್ಲೋಕ ಶ್ಲೋಕಾರ್ಧಮೇವಾ ಯತ್ ಭಕ್ತಿ ಸಂಯುಕ್ತ ಸ ಪಾಪನ್ ಮುಚ್ಚತೆ ಕ್ಷಣಾನ್ ಈ ಶಿವಪುರಾಣದ ಒಂದು ಶ್ಲೋಕವನ್ನಾಗಲಿ ಅಥವಾ ಶ್ಲೋಕದ ಅರ್ಧವನ್ನಾಗಲಿ ಯಾವನು ಭಕ್ತಿಯಿಂದ ಕೂಡಿದವನಾಗಿ ಪಠಿಸುತ್ತಾನೋ ಅವನು ಪಾಪದಿಂದ ಮುಕ್ತನಾಗ್ತಾನೆ ಆ ಕ್ಷಣದಲ್ಲಿ ತತ್ ಕ್ಷಣವೇ ಪಾಪದಿಂದ ಮುಕ್ತನಾಗ್ತಾನೆ ಎತ್ತ ಶಿವಪುರಾಣಿ ಯತ್ಯಹಮನ್ ಯತ್ ಯಹ ಪ್ರತ್ಯಹಮತ್ರಿ ಯಥಾಶಕ್ತಿ ಪಠೇದ್ ಭಕ್ತಿಯ ಸ ಜೀವನ್ ಮುಕ್ತ ಉಚ್ಯತೆ ಅಂದರೆ ಪ್ರತಿ ದಿನವೂ ಪ್ರತ್ಯಹಂ ಅತಂದ್ರಿತ ಆಲಸ್ಯ ರಹಿತನಾಗಿ ಯಾವುದೇ ಉದಾಸೀನ ಮಾಡದೆ ಈ ಶಿವಪುರಾಣವನ್ನು ಯಾವನು ಯಥಾಶಕ್ತಿ ತನಗಾದಷ್ಟು ಶಕ್ತಿ ಅನತಿಕ್ರಮ್ಯ ಯಥಾಶಕ್ತಿ ಶಕ್ತಿಯನ್ನು ಮೀರಿ ಅಲ್ಲ ತನಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ಪ್ರತಿ ದಿನವೂ ಶಿವಪುರಾಣವನ್ನು ಯಾವನು ಪಠಿಸ್ತಾನೋ ಪಠೆಯ ಭಕ್ತಿಯ ಭಕ್ತಿಯಿಂದ ಭಕ್ತಿ ಶ್ರದ್ಧೆಗಳಿಂದ ಪಠಿಸ್ತಾನೋ ಸಹ ಜೀವನ್ ಮುಕ್ತ ಉಚ್ಚತೆ ಅವನು ಜೀವನ್ ಮುಕ್ತನು ಬದುಕಿದ್ದೂ ಮುಕ್ತನು ಎನಿಸುತ್ತಾನೆ ಮುಕ್ತಿ ಮರಣಾನಂತರ ಎಲ್ಲೋ ದೂರದಲ್ಲಿ ಸಿಗಬೇಕು ಅಂತ ಏನಿಲ್ಲ ಇಲ್ಲಿದ್ದಾಗಲೇ ನಮಗೆ ಇದ್ದರೆ ಅಲ್ಲಿಯೂ ಇದೆ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿಯೇ ಇದ್ದಾಗಲೇ ಯಾವನು ಕಮಲದ ಹೇಗೆ ನೀರಲ್ಲೇ ಇದ್ದರೂ ಕೂಡ ಅದು ಅಂಟುವುದಿಲ್ಲವೋ ನೀರು ಅದಕ್ಕೆ ಅದೇ ರೀತಿ ಸಂಸಾರದಲ್ಲಿ ಅಂದರೆ ಜಗತ್ತಿನಲ್ಲಿ ಇದ್ದರೂ ಕೂಡ ಅದರ ಮೋಹ ಯಾವನಿಗೆ ಇಲ್ಲವೋ ಹ್ಞೂ ಆ ರೀತಿ ಯಾವನು ಇರ್ತಾನೋ ಬಂಧನಗಳನ್ನು ಮೋಹ ಬಂಧನಗಳನ್ನು ಬಿಟ್ಟರು ಆವಾಗ ಅದೇ ಜೀವನ್ಮುಕ್ತತೆ ಅಂತೇಳಿ ಹೇಳಲ್ಪಡ್ತದೆ ಜೀವನ್ಮುಕ್ತಿ ಆ ಥರ ಇದ್ದರೆ ಅವನಿಗೆ ಮನಾನಂತ್ರ ಕೂಡ ಮುಕ್ತಿ ಸಿದ್ಧಿಸ್ತದೆ ಅಂತೇಳಿ ಹೇಳುವಂಥದ್ದು ಏತಚ್ಚುವ ಪುರಾಣಿ ಎಫ್ ಪ್ರತ್ಯಹಮ್ ಅತಂತ್ರಿತಃ ಅನಾಲಸ್ಯವುಳ್ಳವನಾಗಿ ಯಾವನು ಅನಾಲಸ್ಯದಿಂದ ಇದರ ಶ್ರದ್ಧೆಯನ್ನು ಪಟಿಸ್ತಾನ ಪಠಿಸ್ತಾನೆ ನಿತ್ಯವು ಯಥಾಶಕ್ತಿ ಅವನು ಜೀವನ್ಮುಖ ಎನಿಸ್ತಾನೆ ಅಂತೇಳಿ ಹೇಳ್ತಾರೆ ಹೀಗೆ ಮುಂದಿನ ಭಾಗವನ್ನು ನಾವು ನಾಳೆ ನೋಡುವ ಹರಿ ರಾಮ ಹರಿ ಓಂ ತತ್ಸತ್ ಓಂ ನಮ ಶಿವಾಯ